ಪಂಚಭೇದ ಜ್ಞಾನ ಅರುಪು ವಿರಿಂಚಿ ಜನಕನ ತೋರು ಮನದಲ್ಲಿ ವಾಂಚಿತಪ್ರದ ಒಲುಮೆಯಿಂದಲೇ ದಾಸನೆಂದರಿದು ಪಂಚಭಕ್ತರ ತನೆಯ ಭವಗಳು ವಂಚಿಸದೆ ಸಂತೈಸು ವಿಷಯದಿ ಸಂಚರಿಸದ ಅಂದದಲ್ಲಿ ಮಾಡು ಮನಾದಣಗಳ ಪಂಚಮುಖನಾದ ರುದ್ರದೇವರ ಪುತ್ರನೇ ನೀನು ನನಗೆ ಪಂಚಭೇದ ಜ್ಞಾನವನ್ನು ನೀಡು ಮನಸ್ಸಿನಲ್ಲಿ ಬ್ರಹ್ಮನ ಜನಕನಾಗಿರ್ತಕ್ಕಂಥ ಭಗವಂತನನ ತೋರು ವಿರಿಂಚಿ ಜನಕನ ತೋರು ಮನದಲಿ ವಾಂಚಿತ ಪ್ರದ ಅಂದರೆ ಇಷ್ಟಾರ್ಥ ಪ್ರದಾಯಕನೇ ಒಲುಮೆಯಿಂದಲೇ ದಾಸನೆಂದರಿದು ನನ್ನನ್ನು ನಿನ್ನ ದಾಸ ಅಂತ ಸ್ವೀಕಾರ ಮಾಡಿ ಪಂಚಭಕ್ತರನ ತನೆಯ ನೀನು ಭವದಳು ವಂಚಿಸದೆ ಸಂಸಾರ ಸಾಗರದಲ್ಲಿ ಮೋಹಗೊಳ್ಳುವಂತೆ ನನ್ನನ್ನು ಮಾಡದೆ ವಂಚನೆ ಮಾಡದೆ ಸಂತೈಸು ಅನುಗ್ರಹಿಸು ವಿಷಯದಿ ಸಂಚಾರಿಸದಂಧದಲ್ಲಿ ಮಾಡು ಮನಾದಿಕರಣಗಳ ನನ್ನ ಮನಸು ಮೊದಲಾಗಿರ್ತಕ್ಕಂಥ ಏಕಾದಶ ಇಂದ್ರಿಯಗಳನ್ನು ವಿಷಯ ಪದಾರ್ಥಗಳಲ್ಲೇ ಸಂಚಾರ ಮಾಡದೇ ಇದ್ದಂತೆ ನನ್ನನ್ನು ಅನುಗ್ರಹಿಸು ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಧ್ಯೇಯ ಪಂಚಮುಖೋ ರುದ್ರ ಅಂತ ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ತಿಳಿಸುವಂತೆ ರುದ್ರದೇವರಿಗೆ ಪಂಚಮುಖ ಈಶಾನ ತತ್ಪುರುಷ ಅಘೋರ ವಾಮದೇವ ಸದ್ಯೋಜಾತ ಅಂತ ಐದು ಮುಖಗಳು ರುದ್ರದೇವರು ಬ್ರಹ್ಮನ ಹಣೆಯಿಂದ ಹುಟ್ಟಿದಾಗ ಐದು ಬಾರಿ ರೋದನ ಮಾಡಿದ್ದರಿಂದ ಐದು ಮುಖ ಹೊಂದಿದ ಅಂಥೇಳಿ ವಿಷ್ಣು ರಾಷ್ಟ್ರದಲ್ಲಿ ತಿಳಿಸ್ತಾರೆ ಐದು ಮುಖ ಹತ್ತು ತೋಳುಗಳು ಈ ರೀತಿಯಾಗಿ ಬ್ರಹ್ಮದೇವರು ರುದ್ರದೇವರಿಗೆ ವರವನ್ನು ಕೊಟ್ಟಿದ್ರು ಅಂತ ರುದ್ರದೇವರಿಗೆ ಐದು ಮುಖ ಹತ್ತು ತೋಳುಗಳು ಹೀಗೆ ಪಂಚಮುಖನ ತನೆಯನಾಗಿದ್ದರಿಂದ ಗಜಾನನನಿಗೆ ಪಂಚಭೇದ ಜ್ಞಾನ ನೀಡಲಿ ಪಂಚಮುಖ ರುದ್ರ ವೈಷ್ಣವಾಗ್ರಣಿ ಈಶಾನಾಸ ಶವಸ ಅಕ್ರಂತ ಸೋರಯ ಅಂತ ಬಳಸ್ತಾ ಸೂಕ್ತ ಹೇಳುವಂಗೆ ಮುಖ್ಯ ಪ್ರಾಣದೇವರಿಂದ ತತ್ವಜ್ಞಾನವನ್ನು ಪಡೆದು ತತ್ವಜ್ಞಾನಿ ಸೂರಿ ಅಂತ ಕರೆಸ್ಕೊಂಡವನು ರುದ್ರದೇವರ ಅವನ ಪ್ರೀತಿಯ ಪುತ್ರ ಗಣಪತಿ ಅವನಿಂದ ಪಂಚಭೇದ ತಾರತಮ್ಯ ಜ್ಞಾನವನ್ನು ಸಂಪಾದನೆ ಮಾಡಿದ್ದರಿಂದ ಅವನು ನನಗೆ ಆ ಜ್ಞಾನವನ್ನು ಉಪದೇಶ ಮಾಡಲಿ ಪಂಚಭೇದ ಜ್ಞಾನ ಅಂದರೆ ಭೇದವು ಕೇವಲ ಪಂಚ ವಿಧವೇ ಹೊರತು ಆರು ಭಗೆ ಅಂತ ಅರ್ಥ ಅಲ್ಲ ಜೀವ ಈಶ್ವರ ಜಡ ಅಂತ ಮೂರು ತತ್ವದಲ್ಲಿ ಇದೇ ಐದು ಭೇದಗಳಿರುವಂಥದ್ದು ಯಾಕೆ ಯಾಕೆಂದ್ರೆ ಜೀವ ಜೀವಗಳಿಗೆ ಭೇದ ಇದೆ ಜಡ ಜಡ ಭೇದ ಪರಮಾತ್ಮ ಜಡ ಭೇದ ಜೀವ ಪರಮಾತ್ಮ ಭೇದ ಜಡ ಜಡ ಭೇದ ಅಂತ ಹೀಗೆ ಐದು ರೀತಿಯಾಗಿರ್ತಕ್ಕಂಥ ಭೇದಗಳು ಆದರೆ ಈಶ್ವರ ಈಶ್ವರ ಭೇದ ಅಂತ ಒಂದು ಭೇದ ಸರ್ವಥಾ ಇಲ್ಲ ಅದಕ್ಕೆ ಆರು ಬಿ ವಿಧ ಅಲ್ಲ ಅದು ಐದೇ ರೀತಿಯಾಗಿ ಇರುವಂಥದ್ದು ಅದಕ್ಕೆ ಆ ಪಂಚಭೇದ ಜ್ಞಾನವನ್ನು ಅರೂಪೋ ನನಗೆ ತಿಳಿಸ್ಕೊಳು ಶಂಕರ ಆತ್ಮಜ ರುದ್ರದೇವರ ಪುತ್ರನಾಗಿರ್ತಕ್ಕಂತಹ ನೀನು ಅಹಿತಾರ್ಥಗಳ ಕೊಟ್ಟು ಮಂಕುಗಳ ಮೋಹಿಸುವೆ ಅಂತ ಹೇಳಿದಂಗೆ ನನ್ನ ಮನ ಮೊದಲಾಗಿರ್ತಕ್ಕಂಥ ಏಕಾದಶ ವಿಷಯ ಪದಾರ್ಥಗಳಲ್ಲಿ ಸಂಚರಿಸದೇ ಇದ್ದಂತೆ ಈ ಸಂಸಾರದಲ್ಲಿ ವಂಚನೆ ಮಾಡದೆ ನನ್ನನ್ನು ಸಂತೈಸು ಯಾಕೆ ಅಂದರೆ ಶುಕ್ರ ಶಿಷ್ಯರ ಸಂವರಿಪದಕ್ಕೆ ಶಕ್ರ ನೀನನ್ನು ಪೂಜಿಸಿದ ಅಂತ ಇಂದ್ರ ಶ್ರೀರಾಮಚಂದ್ರ ಧರ್ಮರಾಜ ಅವರೆಲ್ಲರೂ ಕೂಡ ಆಯಾ ಫಲಕಾಮನೆಯಿಂದ ನಿನ್ನನ್ನು ಪೂಜೆ ಮಾಡಿದ್ರು ಅವರು ಆಧಿಕಾರಿಕ ಪುರುಷರು ರಾಜ್ಯ ಕಾಮನೆಯಿಂದ ನಿನ್ನನ್ನು ಪೂಜೆ ಮಾಡ್ತಾರೆ ರಾಜ್ಯವನ್ನು ಆಳ್ತಾರೆ ಅವರಿಗೆ ಅದು ಕರ್ತವ್ಯ ಅಧರ್ಮ ಅಲ್ಲ ನಾನು ಹಾಗೆ ರಾಜ್ಯವನ್ನು ಬೇಡಿ ಪಡ್ಕೊಂಡ್ರೆ ಅದು ವಿಷಯಾಸಕ್ತಿ ಅಂತ ಅನಿಸ್ಕೊಳ್ಳುತ್ತೆ ಮೋಹಕ್ಕೆ ಒಳಗಾಗಿ ಸಂಕಟಗಳನ್ನು ಮೈಮೇಲೆ ಎಳಕೊಂಡಂಗೆ ಆಗತ್ತೆ ಆದ್ದರಿಂದ ನನಗೆ ವಿಷಯ ಪದಾರ್ಥದಲ್ಲಿ ನನ್ನ ಮನಸ್ಸು ಸಂಚಾರ ಆಗದೇ ಇದ್ದಂಗೆ ಅನುಗ್ರಹಿಸುವಂತ ಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ ವಂಚಿಸದೆ ಸಂತೈಸು ವಿಷಯದಿ ಸಂಚರಿಸದಲ್ಲಿ ಮಾಡು ಮನಾದಿಕರಣಗಳ ಮನೆಯೇವ ಮನುಷ್ಯಾಣ ಅಂತ ಮನಸ್ಸೇ ಎಲ್ಲದಕ್ಕೂ ಕಾರಣ ಮನಸ್ಸು ವಿಷಯ ಪದಾರ್ಥಗಳನ್ನು ಹುಡ್ಕೊಂಡು ಹೊರಟ್ರೆ ಆದ್ದರಿಂದ ಬೇರೆ ಇಂದ್ರಿಯಗಳು ಕೂಡ ಅದೇ ಕಡೆಗೆ ಒಳ್ಳಿಕ್ಕೆ ಶುರುವಾಗತ್ತೆ ಮನಸ್ಸು ಹೋದ ದಾರಿಯಲ್ಲೇ ಸಂಚಾರ ಮಾಡುತ್ತೆ ಅದಕ್ಕೆ ಆ ಇಂದ್ರಿಯ ನಿಗ್ರಹ ಏನು ಬೇಕೋ ಅದನ್ನು ಸಾಧಿಸಲಿಕ್ಕೆ ಬೇಕಾಗಿರುವಂತಹ ಅನುಗ್ರಹವನ್ನು ನೀನು ಮಾಡು ಏಕವಿಂಶತಿ ಮೋದಕ ಪ್ರಿಯ ಅಂಥೇಳಿ ಆ ಗಣಪತಿಗೆ ಇಪ್ಪತ್ತೊಂದು ಮೋದಕಗಳನ್ನು ನೈವೇದ್ಯ ಮಾಡಿದ್ರೆ ಅದರಲ್ಲಿ ಒಂದನ್ನು ಮಾತ್ರ ತಾನು ಸ್ವೀಕಾರ ಮಾಡಿ ಉಳಿದಿದ್ದನ್ನು ತನ್ನ ಭಕ್ತರಿಗಾಗಿ ಕೊಡ್ತಾನೆ ಆದ್ದರಿಂದ ವಿಷಯ ಪದಾರ್ಥಗಳ ಕಡೆಗೆ ಮನಸ್ಸು ಹೋಗದೇ ಇದ್ದಂತೆ ನಿಗ್ರಹ ಮಾಡು ವಿಷಯ ಪದಾರ್ಥಗಳ ಕಡೆಗೆ ಸಂಚಾರ ಆಗದೇ ಇದ್ದಂತೆ ಅನುಗ್ರಹಿಸುವಂಥ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಗಣಪತಿ ಗಜಮುಖನಾದರೆ ಅವನ ತಂದೆ ರುದ್ರ ಪಂಚಮುಖ ಧ್ಯೇಯ ಪಂಚಮುಖ ರುದ್ರ ಅಂತ ಅವನ ತಂದೆ ಅಂದರೆ ರುದ್ರದೇವರ ತಂದೆ ಚತುರ್ಮುಖ ಅವನ ತಂದೆ ವಿಷ್ಣು ಅನಂತ ಗಣೇಶನ ತಮ್ಮ ಸ್ಕಂದೆ ಷಣ್ಮುಖ ರುದ್ರದೇವರು ಪಂಚಮುಖರಾಗಿರೋದು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಮತ್ತು ಚೇತನ ಅಂತ ಐದು ಮುಖದ ಮನಸ್ತತ್ವಕ್ಕೆ ಅವನು ಅಭಿಮಾನಿ ದೇವತೆ ಆಗಿರೋದಕ್ಕೆ ಸಂಕೇತ ತಂದೆ ಮನೋನಿಯಾಮಕನಾದರೆ ಮಗ ಭೂತಾಕಾಶಕ್ಕೆ ನಿಯಾಮಕ ಅಂತ ತಿಳಿಸ್ತಾರೆ